ಹದಿನಾರು ಅತಿ ನಾಚಿಕೇತ ಬುಡಿದರು ಬಾಗಿಲಲ್ಲಿಯೇ ಕಾದಿದ್ದರು ಸ್ನಾತಕನಾದ ಮಗನು ಆತ ಬಾಗಿಲಿನಿಂದ ಬರುವುದಕ್ಕೂ ಆಚಾರ್ಯನು ಹಿತ್ತಲಿಂದ ಹೋಗುವುದಕ್ಕೂ ಸರಿ ಹೋಯಿತು ಬುಡಿದರು ಎಷ್ಟೇ ಆಗಲಿ ಆಚಾರ್ಯನು ಋಜನಲ್ಲವೇ ಆತನು ಹೊತ್ತು ಮಾಡುವುದೆಂದರೇನು ನೋಡಿ ಹೊತ್ತಿಗೆ ಸರಿಯಾಗಿ ಬಂದರಲ್ಲ ದೊಡ್ಡವರ ಹೊತ್ತಾಗಿ ಬಂದನೆಂದು ಮಾನ ಕಳೆದುಕೊಳ್ಳುವುದರ ಹೊತ್ತಿಗೆ ಸರಿಯಾಗಿ ಬಂದನೆಂದು ಹೊಗಳಿಸಿಕೊಂಡಿಲ್ಲ ಎಂಬ ಸಂತೋಷಪಡೆ ಸಂತೋಷಪಟ್ಟುಕೊಂಡನು ಸ್ನಾತಕನು ಬರುವ ದಾರಿಯಲ್ಲಿ ತನ್ನ ಮಿತ್ರನೊಬ್ಬನ ಮನೆಯಲ್ಲಿ ವೈಶ್ವದೇವಕ್ಕೆಂದು ತಂಗಿದನು ಮಿತ್ರನೇ ತಂದೆ ತಾಯಿಗಳು ತಮ್ಮ ಸಂಬಂಧದಲ್ಲಿರುವ ಹೆಣ್ಣೊಂದನ್ನು ನೋಡಿಕೊಂಡು ಹೋಗು ಎಂದರು ಕಾತ್ಯಾಯನನು ಹೆಣ್ಣು ನೋಡಬೇಕಾದ ಸಹ ಏನಿದ್ದರು ನಮ್ಮ ತಂದೆ ತಾಯಿಗಳಿಗೂ ಎಂದು ಎಷ್ಟು ಹೇಳಿದರು ಅವರು ಬಿಡದೆ ಎಂದು ಎಷ್ಟು ಹೇಳಿದರೂ ಅವರು ಬಿಡದೆ ಆ ಹೆಣ್ಣನ್ನು ಅವರ ತಂದೆ ತಾಯಿಗಳನ್ನು ಅಲ್ಲಿಗೆ ಕಲಿಸಿದರು ಅವರ ಮಾತಿನಂತೆ ನಕ್ಷತ್ರಾನುಕೂಲ ವರಸ ವರಸಾಮ್ಯ ಎರಡೂ ಚೆನ್ನಾಗಿತ್ತು ಅಲ್ಲಿನ ಕಲಾಪಗಳನ್ನೆಲ್ಲ ಮುಗಿಸಿಕೊಂಡು ಹೊರಡುವ ವೇಳೆಗೆ ಹೊತ್ತಾಗಿ ಹೋಗಿ ಇಲ್ಲಿಗೆ ಕ್ಷಿಪ್ತಾಲಕ್ಕೆ ಬರಲು ಆಗಲಿಲ್ಲ ಬುಡಿದರು ಮಗನು ವಿನಯವಾಗಿರುವಂತೆ ಬಹಳ ಸಂತೋಷಪಟ್ಟರು ರಾಜಪುರೋಹಿತ ಭಾಗವನ್ನು ಆಚಾರ್ಯ ಆಚಾರ್ಯ ದೇವರಾತನು ಆ ಸಂತೋಷದಲ್ಲಿ ಭಾಗಿಗಳಾದರು ಬುಡಿಲರು ನಾವು ಹೆಣ್ಣು ನೋಡುವುದಕ್ಕೆ ಯಾವತ್ತೂ ಹೋಗುವುದು ಎಂದನು ಆಚಾರ್ಯನು ಹೌದು ಹೌದು ಶುಭಸ್ಯ ಶೀಘ್ರಂ ಆದಷ್ಟು ಬೇಗ ನಮ್ಮ ದ್ವಿವೇದಿಗಳ ಹೊಟ್ಟೆಯಲ್ಲಿ ಒಂದು ಮಗುವಾಗಿ ಬುಡಿದರು ಪೌತ್ರಿವಂತರಾಗಬೇಕು ಎಂದು ನಮ್ಮ ಕೋರಿಕೆ ಹೀಗೆ ಒಬ್ಬೊಬ್ಬರು ಒಂದೊಂದು ಮನೆಯ ಮುಂದೆಯೂ ಒಂದು ಅಗ್ರದೆಲೆಯನ್ನು ಹಾಕಿ ಬೇರೆ ಬೇರೆಯ ತಿಂಡಿಗಳನ್ನು ಬಳಸಿತ್ತು ಕರೆದ ತಿಂಡಿಗಳು ತುಪ್ಪದಲ್ಲಿ ಬೇಯಿಸಿದ ಪದಾರ್ಥಗಳು ಹಣ್ಣುಗಳು ಪಾನೀಯಗಳು ಎಲ್ಲವೂ ಸಿದ್ಧವಾಗಿವೆ ಅವುಗಳ ಸುವಾಸನೆಯು ಅತಿಥಿಗಳ ಬಳಿಗೆ ಹೋಗಿ ಅವರ ಮೂಗು ಹಿಡಿದು ಎಳೆದು ತರುವ ದಿಟ್ಟದ ದಿಟ್ಟನಾದ ಗೃಹಸ್ಥನಂತೆ ಎಲ್ಲೆಲ್ಲೋ ಹರಡಿತ್ತು ಅತಿಥಿಗಳೆಲ್ಲರೂ ಬುಡಿಲರು ಕೈಕಾಲಿಗೆ ಅತಿಥಿಗಳೆಲ್ಲರಿಗೂ ಬುಡಿಲರು ಕೈಕಾಲಿಗೆ ತಾವೇ ನೀರು ಕೊಟ್ಟರು ಭಾರತವನ್ನು ತಾನು ಮನೆಯವನ್ನೆಂದು ತಪ್ಪಿಸಿಕೊಂಡನು ಆಚಾರ್ಯನು ಬೇರೆವೆಂದು ಕೇಳಿಕೊಂಡರೂ ಬಿಡದೆ ನಿನ್ನ ಯೋಗ್ಯತೆ ನಮ್ಮಲ್ಲಿ ನಮ್ಮೆಲ್ಲರಿಗಿಂತಲೂ ದೊಡ್ಡದು ಕಣಯ್ಯ ಮಹಾಪುರುಷರ ತಂದು ಪುರುಷನ ತಂದೆ ನೀನು ನಿನಗೆ ಸಲ್ಲುವ ಮರ್ಯಾದೆಯೇ ಉಂಟೇನೆಯ ಎಂದು ತಾವೇ ಅವನಿಗೆ ಆತನಿಗೆ ಕಾಲು ತೊಳೆದು ಕರೆದುಕೊಂಡು ಬಂದು ಅಗ್ರಸ್ಥಾನದಲ್ಲಿ ಕುಡಿದು ಕುಳ್ಳಿರಿಸಿದರು ಕೆಲವರು ಆಚಾರ್ಯರಿಗೆ ಅಗ್ರಸ್ಥಾನವನ್ನು ಕೊಟ್ಟಿದ್ದನ್ನು ವಿರೋಧಿಸುವುದಕ್ಕೆ ಸಿದ್ಧರಾಗಿದ್ದರು ಆದರದ್ದು ಬೇರೆ ಕಡೆ ಸಾಧ್ಯವಾಗಿತ್ತೇ ಹೊರತು ಗುಡಿಲನ ಮನೆಯಲ್ಲಿ ಆಗುತ್ತಿರಲಿಲ್ಲ ಗುಡಿಲರಿಗೆ ಬಾಯಿಕೊಳ್ಳಲಾರದೆ ಅವರು ಸುಮನಾದರು ನಿರಾಂತಕವಾಗಿ ಪಲಹಾರವು ನೆರವೇರಿತು ಎಲ್ಲರೂ ಹೊರಟು ಹೊರಟರು ಭಾರ್ಗವನು ಆಚಾರ್ಯ ಗೊತ್ತಾಯ್ತೆಂದು ನಾನು ಹೀಗೆ ಬಂದುಬಿಟ್ಟೆ ಈಗ ಇಬ್ಬರು ಜೊತೆಯಲ್ಲೇ ಹೋಗೋಣ ಎಂದು ನಿಂತನು ಆಚಾರ್ಯನು ಭಾಗವರೆ ನಾನು ಬುಡಿದರನ್ನು ಕೇಳುವುದೊಂದು ಅಂಶವಿದೆ ಅದು ಹೊತ್ತಾದರೆ ಎಂದನು ಭಾಗವನು ಅದು ರಹಸ್ಯವಾಗಿ ನಾನು ಇರಬಾರದು ಎನ್ನುವುದಾದರೆ ಈಗಲೇ ಹೊರಡುತ್ತೇನೆ ಎಂದನು ಆಚಾರ್ಯನು ನಗುತ್ತಾ ರಾಯರೇ ಯಾ ನಮ್ಮ ಹುಡುಗ ಇದ್ದಾನೆ ನೋಡಿ ಅವನು ಗಿಡಿಯೆಂದು ತಂದು ಇಟ್ಟುಕೊಂಡು ಬು ಗಿಡುಗನ ಹಾಗೆ ಆಗಿದ್ದಾನೆ ಅವನು ಅವನ ಪ್ರಶ್ನೆಗಳು ನಮಗೆ ಉತ್ತರ ಕೊಡುವುದೇ ಆ ಹುಡುಗ ಇದು ಇವತ್ತು ಬೇಡಪ್ಪ ಇನ್ನೊಂದು ದಿನ ಎಂದರೆ ಸುಮ್ಮನ ಹೋಗುವ ವೈಖರಿ ನೋಡಬೇಕು ನೀವು ನಿಮಗೆ ಅವತ್ತು ಅವತ್ತೇ ಹೇಳಿದನಲ್ಲ ಒಳಗೆ ತೊಳೆಯದಿದ್ದರೆ ಮಸುರಿ ಹೊರಗೆ ತೊಳೆಯದಿದ್ದರೆ ಮಸಿ ಸರಿಯಾಗೇನೋ ಇದೆ ಆದರೆ ಒಳಗೆ ತೊಳೆಯುವುದು ಹೇಗೆ ಎಂದು ಕೇಳಿದ ಅದಕ್ಕೇನು ಹೇಳಬೇಕು ಮಂತ್ರ ಜಪದಿಂದ ಎಂದರೆ ಇನ್ನೊಂದು ಪ್ರಶ್ನೆಗೆ ದಾರಿ ಹಾಗೆಂದರೇನು ಎಂದು ತಪ್ಪದೆ ಕೇಳುತ್ತಾನೆ ಏನು ಮಾಡಬೇಕು ಬಿಟ್ಟಿಯಲ್ಲಪ್ಪಾ ಮಹಾಪುರುಷನಾಗುವ ಮಗನನ್ನು ಎತ್ತುಕೊಂಡಿದ್ದು ನಿಮ್ಮ ತಾಯಿ ಅಜ್ಜಿಯರಿಟ್ಟ ಭಜ ಬೆಣ್ಣೆ ಎಲ್ಲವನ್ನು ಕಕ್ಕಿಸುತ್ತಾನೆ ಭಾರ್ಗವನ್ನು ನಗುತ್ತಾ ಹೇಳಿದನು ಇವತ್ತೇನಾಯಿತು ಬಲ್ಲರೇನು ಏನೋ ಪ್ರಶ್ನೆ ಕೇಳುವುದಕ್ಕೆ ಹೊರಟೆ ಹೊರಟ ನಾನು ಮನಸ್ಸು ಬಿಗಿ ಹಿಡಿದುಕೊಂಡು ಮಾಘ ಮಾಸದವರೆಗೂ ಇದ್ದು ಬಿಡು ಎಂದೆ ನಿಮಗಿಂತ ನಮಗಿಂತ ಹೆಚ್ಚಾಗಿ ಆಗೋ ಎಂದು ಆ ಪಿಳ್ಳೆ ಸುಮನ ಕಥೆ ಹೇಳುವ ಕಾಗೆ ಗುಬ್ಬಿ ಕಥೆ ಹೇಳುವುದಕ್ಕೆ ಹೋದರೆ ಆ ಕಥೆಗಳಿಂದ ನಮ್ಮಂತಹವರಿಗೆ ಆಗಬೇಕಾದದ್ದೇನು ಎಂದುಬಿಟ್ಟ ಹೇಳಿ ನಾನು ಎರಡನೆಯ ವರದ ವಿಚಾರ ಪ್ರಸ್ತುತ ಪ್ರಸ್ತಾಪಿಸುತ್ತಿರುವಾಗ ಅವಳು ಏಕೆ ಏಕೋ ಕರೆದಳು ಹೋಗುವಾಗ ನಾನು ಒಬ್ಬ ನಚಿಕೇತನಾಗಬೇಕು ಆ ಕತೆ ನನಗೆ ದೊಡ್ಡದಾಗಿ ಇನ್ನೊಂದು ದಿನ ಹೇಳಿ ಎಂದು ಓಡಿ ಅಂತೂ ಒಂದು ಅದ್ಭುತವಾದ ಮಗುವನ್ನು ಪಡೆದಿದ್ದೀರಿ ಆಚಾರ್ಯರೇ ಅವನು ನಿಮಗೆ ತಿಳಿಯದಂತೆಯೇ ಒಂದು ವರಕೊಟ್ಟ ಹಾಗೆಂದರೆ ಅಗ್ನಿವಿದ್ಯೆ ಬ್ರಹ್ಮವಿದ್ಯೆ ಎರಡನ್ನೂ ಸಾಧಿಸಿದವನು ನಚಿಕೇತ ತಾನೂ ಹಾಗಾಗಬೇಕೆಂದು ನಿಮ್ಮ ಹೃದಯದ ಶಲ್ಯವನ್ನು ಕಿ ಕಿತ್ತೆಸದ ಸದ್ಯಕ್ಕೆ ಅಷ್ಟುಮಟ್ಟಿಗಾದರೂ ಆ ವೇಳೆಗೆ ಬುಡಿಲರು ಹೋಗುವವರನ್ನೆಲ್ಲ ಬೀಳ್ಕೊಟ್ಟು ಬರು ಬಂದರು ಕುಳಿತಿದ್ದ ಇಬ್ಬರು ಎದ್ದು ನಿಂತು ಅವರನ್ನು ಬರಮಾಡಿಕೊಂಡರು ಬುಡಿಲರು ಅವರನ್ನು ಕುಳಿತ ಎಂದು ಅಲ್ಲಯ್ಯ ಮಗ ಇವತ್ತು ಇಷ್ಟು ಸಂಭ್ರಮ ಪಟ್ಟವಳು ಸೊಸೆ ಬರುವಳು ಎಂದರೆ ಆಕಾಶಕ್ಕೆ ಹಾರುತ್ತಾಳೆ ಏನು ಕಾನೆ ಕಾಣ ಅವರ ಮಾತಿಗೆ ನಗುತ್ತಾ ಹಾಗಾದರೆ ಹೆಣ್ಣು ಗೊತ್ತಾಯಿದ್ದೇನು ಎಂದು ಕೇಳಿದನು ಇನ್ನೇನು ಗೊತ್ತಾದ ಹಾಗೆ ಆ ಹುಡುಗಿಯನ್ನು ನಾನು ನೋಡಿದ್ದೇನೆ ಸಾಮುದ್ರಿಕ ಚೆನ್ನಾಗಿದೆ ಹುಡುಗಿಯೂ ಲಕ್ಷಣವಂತೆ ರಾತ್ರುಮತಿ ವಯಸ್ಸು ಹತ್ತು ಹನ್ನೊಂದು ಇರಬೇಕು ವಂಶ ಎರಡು ಕಡೆಯೂ ಚೆನ್ನಾಗಿದೆ ಇನ್ನೇನಾಗಬೇಕು ಹಾಗಾದರೆ ಹೋಗುವುದಕ್ಕೆ ಮೊದಲು ಎಲ್ಲವೂ ಇತ್ಯರ್ಥವಾದ ಹಾಗೆಯೇ ಆಯಿತಲ್ಲ ನೋಡು ಭಾರ್ಗವ ಯಾವುದಾದರೊಂದು ಹೆಣ್ಣು ತರಬೇಕು ತಿಳಿದಿರುವ ಕಡೆ ನೋಡಿರುವ ಹೆಣ್ಣು ಆದರೆ ಹೇಗೆ ಆಗಬಾರದು ನಾಳೆ ಅಮಾವಾಸೆಯಾಗುತ್ತಲ್ಲೋ ಹೋಗಿ ನೋಡಿಕೊಂಡು ಬರುವುದು ನಾಗಮಾಸದಲ್ಲಿ ತಲೆಯ ಮೇಲೆ ಅಕ್ಕಿಯ ಕಾಲು ಹಾಕುವುದು ಏನು ಸರಿ ತಾವು ಒಪ್ಪಿದ ಮೇಲೆ ಇನ್ನೂ ಹೇಳುವುದೇನಿದೆ ಭಾರ್ಗವನು ರಾಗ ಹೇಳುತ್ತಾ ನಾನೊಂದು ಮಾತಾಡದೆ ಎಂದನು ಉಳಿದರೂ ಅನ್ಯಮನಸ್ಕರಾಗಿದ್ದು ಕೇಳಬೇಕಾದ್ದು ಹೇಳಿಯೇ ಬಿಡಬೇಕು ಅದೇನು ಹೇಳು ಎಂದರು ಭಾರ್ಗವನು ಮದುವೆ ವೆಚ್ಚ ಎಂದನು ಬುಡಿಲರು ಅದಕ್ಕೇನೆಯ ಗಂಡಿನ ಮನೆಯವರಿಗೆ ವೆಚ್ಚುವೇನಿದೆ ಇದ್ದರೆ ಮೈ ತುಂಬ ಒಡವೆ ಇಲ್ಲದಿದ್ದರೆ ಒಂದು ಮಾಂಗಲ್ಯ ನಾವು ಒಂದು ನಲ್ಲಿಕಾಯಿ ಗಾತ್ರ ಚಿನ್ನ ಇಟ್ಟಿದ್ದೇನೆ ಅದರಲ್ಲಿ ಮಾಂಗಲ್ಯ ಮೂಗು ಮೂಗಟ್ಟು ಓಲೆ ಬಳೆ ಮಾಡಿಸಿದ್ರಾಯಿತು ಹಾಗಲ್ಲ ಬುಡಿಲರು ನಮ್ಮಲ್ಲೆಲ್ಲ ಶ್ರೇಷ್ಠರು ಹೇಗೋ ಹಾಗೆ ಅವರ ಸೊಸೆಯು ಚಿನ್ನ ಬಣ್ಣ ಇಟ್ಟುಕೊಂಡು ಶ್ರೇಷ್ಠರಾಗಿರಬೇಕು ಬುಡಿಲರು ನಕರು ಆಗಾಗ ನಾವು ಕಂಡ ಕೈ ಮುಗಿದು ಕೈ ನೀಡಬೇಕು ಹಾಗೇನು ಬೇಕಿಲ್ಲ ಸಮಾವರ್ತನದ ಸಂದರ್ಭದಲ್ಲಿ ಯಾರಾದರೂ ಬೇಕಾಗೆಲ್ಲ ಎಂದರೆ ಸುಮಾರು ಬೇಲದ ಕಾಯಿಗಾತ ಚಿನ್ನ ನಿಮ್ಮ ಕುಟುಂಬಕ್ಕೆ ಬೋಧಿಸುತ್ತಾರೆ ಅದನ್ನು ಅವರು ಸೊಸೆಗೆ ಕೊಡದೆ ನಿಮ್ಮ ಹತ್ತಿರ ಇರುವ ಚಿನ್ನ ಆಕೆಗೆ ಕೊಡಿ ಬುಡಿದರೂ ಮೊದಮೊದಲು ಒಪ್ಪಲಿಲ್ಲ ಕೊನೆಗೆ ನೀನು ದಶರಾತ್ರಿ ಜ್ಞಾತಿ ಇಲ್ಲದ ಪಿಂಡಭಾಗಿ ನೀನು ಕೊಡುವುದನ್ನು ಪರಿಗ್ರಹಿಸಿದರೆ ನಮ್ಮ ಪರಿಗ್ರಹ ವ್ರತವೇನು ಕೆಡುವುದಿಲ್ಲ ಆದರೆ ಲೋಕವೇನೆಂದು ಅದನ್ನು ಗಮನಿಸು ಬುಡಿದರು ಮೊದೋ ಆಯಿತು ಭಾಗವನು ಅರಮನೆಯನ್ನು ಕೊಳ್ಳೆ ಹೊಡೆದು ತುಂಬಂದು ತುಂಬಿಕೊಂಡಿದ್ದಾನೆ ಎನ್ನುವ ಜನ ಬುಡಿದರ ಮನೆಯಲ್ಲಿ ಮದುವೆಯಾದರೆ ಇವನೇನು ಯಥಾ ಯಥ ಇದ್ದು ಬಿಟ್ಟ ಅದನ್ನು ಯೋಚಿಸಿ ಸರಿ ಎಷ್ಟಾಗಲೂ ಈ ರಾಜಪುರೋಹಿತ ನಿನಗೆ ಮಾತುಕಟ್ಟು ಬದುಕುವುದಕ್ಕೆ ಬದುಕುವುದಕ್ಕಾಗುತ್ತೀಯೇ ಹಾಗೆ ಮಾಡು ಏನು ಆಚಾರ್ಯರೇ ಅಮವಾಸಿಯಾಗುತ್ತಲೋ ನಾವಿಬ್ಬರೂ ನಮ್ಮ ಜೊತೆ ನೀವಿಬ್ಬರೂ ನಮ್ಮ ಜೊತೆಯಲ್ಲಿ ಒಂದು ಲಗ್ನ ಮಾಡಿಸಿಕೊಂಡು ಬರಬೇಕು ಭಾಗವನು ಹೇಳಿದನು ಆಚಾರ್ಯರು ತಪ್ಪದೇ ಬರುತ್ತಾರೆ ತಾವೇನು ಮಾಘ ಮಾಸದಲ್ಲಿ ಲಗ್ನ ಇಟ್ಟುಕೊಳ್ಳುತ್ತಿರೋನು ನಾನು ಆಗಬರುತ್ತೇನೆ ಅರಮನೆಯ ನಿರ್ಬಂಧ ನನ್ನನ್ನು ಬಿಡಿ ಬಿಟ್ಟುಬಿಡಿ ಅಲ್ಲಯ್ಯ ಮದುವೆಯ ವೆಚ್ಚವಲ್ಲ ನನ್ನದಿರಲಿ ಎನ್ನುವನು ಲಗ್ನ ಪತ್ರಿಕೆಗೆ ಬರೆದಿದ್ದರೆ ಚೆನ್ನವೆ ಚೆನ್ನವೆ ನಿಜ ಆದರೂ ನಿರ್ಬಂಧ ನನ್ನನ್ನು ಬಿಟ್ಟುಕೊಡಿ ಆಚಾರ್ಯನು ಬಾಯಿ ಹಾಕಿ ಹಾಕಿದನು ಹಾಗಾದರೆ ಮದುವೆಗೆ ನನ್ನನ್ನು ಬಿಟ್ಟು ಹಾಕಾನೆ ಇದೀಗ ಚೆನ್ನಾಯಿತು ನೀನು ಯಾಜ್ಞವಾಲಿಕ ಅಪ್ಪ ನೀನು ನಿನ್ನ ಕುಟುಂಬ ಮಗುವನ್ನು ಕರೆದುಕೊಂಡು ಬರೆದಿದ್ದರೆ ಈ ಮನೆ ಬಿಟ್ಟು ಹೊರಡುವರಾದರೂ ಯಾರು ಏನು ಹೇಳ್ತೀಯೇ ಭಾರ್ಗವ ಸರಿಯಾದ ಮಾತು ಅದಾಯ್ತು ಆಚಾರ್ಯರು ಏನೋ ಮಾತನಾಡಬೇಕೆಂದು ಬಂದಿರುವ ಇದೆ ಅದು ಬಲ್ಲೇ ಅವನಿಗೆ ಒಂದು ಯೋಚನೆ ಆ ಮಗುವನ್ನು ಬೆಳೆಸುವುದು ಹೇಗೆ ಎಂದು ಪರ್ವತನ ಇದ್ದಂತಹ ಯೋಚನೆ ಇವತ್ತು ಬೇಡ ಇನ್ನೊಂದು ದಿನ ಬ ವಿಸ್ತಾರವಾಗಿ ಹೇಳುತ್ತೇನೆ ಒಟ್ಟಿನಲ್ಲಿ ನನ್ನ ಕೇಳಿದರೆ ಅದೊಂದು ಗಂಧ ಅದಕ್ಕೆ ಏನೋ ಲೋಪ ಮಾಡದೆ ನೋಡಿಕೊಳ್ಳಿ ಆ ಮಗುವಿಗೆ ಬೇಕಾದು ಹೊಟ್ಟೆ ಬಟ್ಟೆ ಇಲ್ಲ ಅವನು ಚಿಕ್ಕವನು ಎಂದು ಅವನನ್ನು ಹಾಸ್ಯ ಮಾಡಬೇಡಿ ಅವನು ಕೇಳಿದುದನ್ನು ಮುಚ್ಚುಮರಿ ಇಲ್ಲದೆ ಹೇಳಿ ವಯಸ್ಸು ಸಾಲದು ಎಂದು ಮೊಹಗೊಳ್ಳಬೇಡಿ ಇವತ್ತೇನು ನಾನು ನಚಿಕೇತನಾಗಬೇಕು ಎಂದಂತೆ ಇವನು ಅತಿ ನಚಿಕೇತನಾಗಬೇಕಯ್ಯ ಆಗಲಿ ಇನ್ನೊಂದು ದಿನ ಮಾತನಾಡೋಣ ಆಚಾರ್ಯನು ಭಾರ್ಗವನ್ನು ಬುಡಿದರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಹೊರಟರು ಅವರು ಬಾಗಿಲಿಗೆ ಬರುತ್ತಿದ್ದ ಹಾಗೆ ಬುಡಿದರು ಹಿಂದಿನಿಂದ ಬಂದರು ಆಚಾರ್ಯ ಚೋಲದ ದಿನವೇ ಅಕ್ಷರಾಭ್ಯಾಸವೂ ಆಗಲಿ ನ್ಯಾಯವಾಗಿ ಐದನೆಯ ವರ್ಷದವರೆಗೂ ಸಡೆಯಬೇಕು ಆದರೆ ನಿನ್ನ ಮಗ ಸಾಮಾನ್ಯನಲ್ಲ ಆದ್ದರಿಂದ ಹೇಗೋ ನಡೆದು ಹೋಗಲಿ ಎಂದನು ಆಚಾರ್ಯನು ಮರುಮಾತಾಡದೆ ಯಾವ ಉದ್ವೇಗವೂ ಇಲ್ಲದೆ ಯುವಾನರು ಹೇಳಿದುದು ವೇದವಾಕ್ಯ ಅಲ್ಲಿ ನಮ್ಮ ವಾದವೇ ಇಲ್ಲ ಎಂದು ಒಪ್ಪಿಕೊಂಡನು ಮತ್ತೆ ಕೇಳಿದನು ಹಾಗಾದರೆ ಮಾಘಮಾಸದಲ್ಲಿ ಆಗಬಹುದೇ ಅಗತ್ಯವಾಗಿ ನಿಮ್ಮ ಮನೆಯಲ್ಲಿ ಅಕ್ಷರಾಭ್ಯಾಸದೇ ಒಬ್ಬಟ್ಟು ನಮ್ಮ ಮನೆಯಲ್ಲಿ ದೇವರ ಸಮಾರಾಧನೆ ಒಬ್ಬಟ್ಟು ಎರಡೂ ಮುಗಿಸಿಕೊಂಡು ಮದುವೆಗೆ ಹೊರಟು ಬಿಡುವುದು ಏನು ರಾಜಪೂರ್ವರೆ ಆಗಬಹುದು ತಾನೇ ಮಾರ್ಗವನ್ನು ಕೈ ಮುಗಿದುಕೊಂಡು ಹೇಳಿದನು ಅಪ್ಪ ಹೇಳಿದ ಹಾಗೆ ಕೇಳಿ ಅವ್ವ ಬಡ್ಡಿ ನಮ್ಮದೇನಿದೆ ಯಾವಾಗಲೂ ನಾವು ನಾವು ನಮ್ಮ ಹುಡುಗರು ತಾವು ವಿಧಾಯಕರು ನಾವು ವಿಧೇಯರು ಬುಡಿಲರು ಸರಿ ಸರಿ ಹೋಗಿ ಬನ್ನಿ ಎಂದು ಅವರನ್ನು ಗಾಡಿ ಹತ್ತಿಸಿ ತಾವೂ ಹಿಂತಿರುಗಿದರು